ಹರಿ ಓುರುಭ್ಯೋ ನಮಃ ಪರಮಗುರು ಶ್ರೀಮದಂದತೀರ್ಥಭಗತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀವೇದವ್ಯಾ ನಮಃ ಭಾರತೀ ಸರಸ್ವತಿರ್ವಾಬೃಂಲಕ್ಷ್ಮೀ ಮೂಲನಾರಾಯಣವಾಸುದೆವಾ ನಮಃ ಶ್ರೀ ಸುರೇಂದ್ರದ ಸ್ವಾಮಿ ಮಹಾರಾಜ ನಿರ್ದಿನ ದ ಸುಖ ದುಃಖ ನಿಲಿಬಾ ಸುಖ ದುಃಖ ನಿನ್ನದಯನು ಜೀವನ ನಿರ್ಲದ ಅನುದಿನ ದ ಸುಖ ದುಃಖ ನಿಯಾ ಅನುದಿನ ದಿಬಾ ಸುಖ ದುಃಖ ನಿನ್ನದಯನು ಜೀವನಿಂದ ರಂಗ ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳು ಕಿವಿಯಿಂದ ಕೇಳುವ ಕಥೆ ನಿನ್ನದೋ ಸವಿ ವೇದ ಪುರಾಣ ಶಾಸ್ತ್ರ ಕಿವಿ ಕೇಳುವ ಕಥೆ ನಿನ್ನದು ನವ ಮೋಹನಾಂಗಿಯರ ರೂಪವಾ ಕಂಡಿಂದ ನವ ಮೋಹನಂಗಿಯರ ರೂಪವಾ ಕಂಡಿಂದ ಎವೆ ಇ ಕದೆ ಆ ನೋಟ ತಿನ್ನದಯ ಯ ನೋಳ್ಪ ಆ ನೋಟ ನಿವಾರ ವಡ ಗೂಡಿ ಕಂಧ ಕಸ್ತೂರಿ ಪರಿಮಳಗಳ ವಡ ಗೂಡಿ ಕಂಧ ಕಸ್ತೂರಿ ಪರಿಮಳಗಳ ಬಿಡದೆ ಬಿಸಿ ಕೊಂಬಾ ತನು ನಿನ್ನದು ಬಿಡದೆಲೆ ಪಿಸಿಕೊಂಬ ತನು ನಿನ್ನದು ಷಡೂರ ಸದನಕ್ಕೆ ನಲಿದಾಡುವ ಜೂಹೆ ಷಡೂರ ಸದನಕ್ಕೆ ನಲಿದಾಡುವ ಜೂಹೆ ಕಡು ರುಚಿಗೊಂಡರೆ ಆರುಚಿ ನಿಗಯಾ ಕಡು ರುಚಿ ಗೊಂಡರೆ ಆರು ಚಿ ನಿಗಯಾ ತನು ನಿನ್ನದೋ ಜೀವನ ನಿನ್ನದು ಮಾಯಾ ಪಾಶದ ಭೂ ಕಿರುಷದ माय पाश बले के पंचेन्द्रिय पंचेन्द्रिय मायारहित का नले याद केशव मायारहित का नले आदि कैशव Raya ni nalade, narara swatantrave Raya ni nalade, narara swatantrave Tanu ninnado, dhevan nillado Anudinadalibah, sukha dukha ninnadaya भक्तन यथार्थ स्थिति जीवन, जीवन, जीवन, जीवन, जीवन अंदरे। नानू स्वतंत्र नतर्यम आगे ತನ್ನ ಚೇಷ್ಟೆಯನ್ನೇ ಜೀವನ ಚೇತನವಾಗಿ ಮಾಡತಕ್ಕಂಥ ಪರಮಾತ್ಮನೊಬ್ಬನಿದ್ದಾನೆ ಅವನು ಅನಂತ ಕಲ್ಯಾಣ ಗುಣ ಭರಿತ ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀಲ್ಯ ವಾತ್ಸಲ್ಯ ಆದಿ ಅನಂತ ಕಲ್ಯಾಣ ಗುಣ ಆ ಪರಮಾತ್ಮನೇ ನನ್ನೊಳಗಿದ್ದು ತನ್ನದೇ ಆದ ಅಲೌಕಿಕವಾದ ಅಪ್ರಾಕೃತವಾದ ರಸಗಳನ್ನು ಭುಂಜಿಸುತ್ತಾ ತತ್ಪ್ರಸಾದವನ್ನು ಜೀವನಿಗಿಟ್ಟು ಸಾಕಿ ಸಲಹುತ್ತಾನೆ ಅನ್ನತಕ್ಕಂಥದ್ದು ಶಾಸ್ತ್ರ ಸಿದ್ಧಾಂತವಾದ್ದು ಈ ವಿಧವಾದಂತಹ ಶಾಸ್ತ್ರಜ್ಞಾನ ಹೊಂದರೂ ಇಂಥ ಕುಲದಲ್ಲೇ ಇಂಥ ವರ್ಣದಲ್ಲೇ ಹುಟ್ಟಬೇಕು ಅನ್ನತಕ್ಕಂಥ ನಿಯಮಗಳಿಲ್ಲ ಅದೊಂದು ಕಾರಣವೇ ಹೊರತು ಅದು ಪ್ರಮುಖವೇನೂ ಅಲ್ಲ ಜೀವಿಯೋಗ್ಯತೆಯೇ ಮುಖ್ಯವಾದ್ದರಿಂದ ಕನಿಷ್ಠ ಕುಲದಲ್ಲಿ ಜನಿಸಿದರೂ ಕೂಡ या वाचा मनसा परमा उपासनर्पसिक पुण्यवंत अपरो कनकदासर मंगल चरत कते आगवन परमानुग्रह पात्र चेतन अहैतुक कृपा दृष्टि सामाजन मेल्बे अवे महत्वनक दिए अंत ಪುಣ್ಯ ಪುರುಷನ ಚರಿತ್ರೆಯನ್ನು ಉಪಕ್ರಹ ಮಾಡುವಂತೆ ಲಕ್ಷ್ಮೀ ರಮಣ ಗೋವಿಂದ ಐನೂರು ವರ್ಷಗಳ ಹಿಂದೆ ಲೋಕ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಪವಿತ್ರವಾದ ಕರ್ನಾಟಕ ದೇಶದಲ್ಲಿ ಬಂಕಾಪುರಕ್ಕೆ ಸನಿಹದ ಬಾಡತಕ್ಕಂಥ ಗ್ರಾಮದಲ್ಲಿ ವಿಜಯನಗರದ ಅರಸರಿಗೆ ಆಳಾಗಿ ಪಾಳೆಯಗಾರನಾಗಿ ಢಣಾಯುಕನಾದಂತಹ ಲೋಕವಿಖ್ಯಾತನಾದ ಮಹಾಪರಾಕ್ರಮಿ ವೀರಪ್ಪ ಅನ್ನತಕ್ಕಂಥ ವೀರನು ಬಚ್ಚಮ್ಮತನ ಸತಿಯಿಂದೊಡಗೂಡಿ ಬಹು ನಿಷ್ಠೆಯಿಂದ ರಾಜಸೇವೆಯನ್ನು ಮಾಡುವುದರ ಜೊತೆಗೆ ಈ ಜಗತ್ತಿನ ರಾಜನಾದಂತಹ ಪರಮಾತ್ಮ ಸೇವೆಯನ್ನು ಮಾಡುತ್ತಾ ಸಾತ್ವಿಕನಾಗಿ ತಾತ್ವಿಕ ಬಾಳನ್ನು ಬಾಳ್ತಾ ಇದ್ದ ಹಾಲು ಕುರುಬರ ಮತಕ್ಕೆ ಸೇರಿದವರು ಎಂದೆಂದೂ ಮಾಂಸಾ ಮಧ್ಯಾ ಮುಟ್ಟಿದವನಲ್ಲ ಪ್ರತಿದಿನ ದೇವತಾರ್ಚನೆ ಇಲ್ಲದೆ ತಾನು ಆಹಾರ ಸ್ವೀಕಾರ ಮಾಡತಕ್ಕಂಥವನಲ್ಲ ತನ್ನ ಅರಮನೆಗೆ ಬಂದವನನ್ನು ಬರಿ ಕೈಯ್ಯಲ್ ಎಂದೂ ಕಳಿಸಿದವನಲ್ಲ ವಿಷಯ ಭೋಗಗಳನ್ನೆಲ್ಲಾ ಭಗವಂತನ ಪ್ರಸಾದವಾಗಿಸಿಕೊಂಡಿರತಕ್ಕಂಥವ ತನು ನಿನ್ನದು ಮನ ನಿನ್ನದು ಪರಮಾತ್ಮ ಇದನ್ನು ಅಂತ ಈ ಪ್ರಕಾರ ಹೇಳತಕ್ಕಂಥವಾ ಒಂದು ದಿನವಾದರೂ ತಾನು ಅಧಿಕಾರಿ ಅಂತಕ್ಕಂಥ ಅಹಂಕಾರಕ್ಕೆ ಅವಕಾಶ ಕೊಟ್ಟಿರತಕ್ಕಂಥವನಲ್ಲ ಸಂಸಾರವೆಂಬ ಸೌಭಾಗ್ಯ ಬರಲಿ ಕಂಸಾರೆನ್ನ ಕಾರುಣ್ಯವಿರಲಿ ಹೀಗೆ ನಿರಂತರ ಪರಮಾತ್ಮನು ಬೇಡತಕ್ಕಂಥ ದೇಹರಣ ದೇವರಣ ಋಷಿಋಣ ಆತ್ಮರಣ ಪಿತೃಋಣವೆಂಬ ಈ ಪಂಚ ಋಣಗಳಲ್ಲಿ ದೇಹರಣ ದೇವರಣ ಋಷಿಋಣ ಇತ್ಯಾದಿಗಳನ್ನು ತೀರಿಸಿ ಪಿತೃಋಣದಿಂದ ಮುಕ್ತನ ಆಗಲಿಲ್ಲ ಸತ್ಸಂತಾನವಿಲ್ಲ ಅಂತಕ್ಕಂಥ ಒಂದೇ ದುಃಖ ಮನಸ್ಸಲ್ಲಿದೆ ಆ ದಂಪತಿಗಳು ಪ್ರತಿ ವರ್ಷವೂ ತಿರುಪತಿಗೆ ಬಂದು ಶ್ರೀನಿವಾಸದ ದರ್ಶನವನ್ನು ಪಡೆಯುತ್ತಾರೆ ತಪ್ಪು ಅಪ್ಪುಗಳನ್ನೆಲ್ಲ ಪರಮಾತ್ಮ ಮುಂದೆ ಅರ್ಪಿಸುತ್ತಾರೆ ಆ ವರ್ಷ ಬಂದು ಭಗವಂತನ ಮುಂದೆ ಕುಳಿತಿದ್ದಾರೆ ನಾನಾ ವಿಧವಾದಂತಹ ಸುವಸ್ತುಗಳಿಂದ ಭಗವಂತನನ್ನು ಶ್ರೀನಿವಾಸನ ಮುಂದೆ ಕುಳಿತು ಆ ದಂಪತಿಗಳಲ್ಲಿ ಕಣ್ಣು ಹನಿಗೂಡಿದೆ ಭಕ್ತಿ ಪ್ರೇಮದಿಂದ ಮೈ ಮರೆತಿದೆ ಹೇ ದೇವಾ ಗೋವಿಂದ ಇಲ್ಲಿಗೆ ಬಂದ್ರೆ ನನ್ನ ಅಗಲಿ ಹೋಗಬೇಕು ಅಂತ ಕಾಣಿಸೋದಿಲ್ವಲ್ಲೋ ಅಗಲಿ ಸೈರಿಸಲಾರೆ ಗೋವಿಂದಲಿ ಅಗಲಿ ಸೈರಿಸಲಾರೆ ಗೋವಿಂದಲಿನ್ನ ಅಗಲಿ ಸೈರಿಸಲಾರೆ ಗೋವಿಂದ ಅಗಧರ ಪನ್ನಗ ನಗ ನಿವಾಸಹರಿ ಅಗಧರ ಪನ್ನಗ ನಗ ನಿವಾಸ ಹರಿ ತಿಗುರಿದ ಮೃಗಮದ ನೊಸಲಲಿ ನಿಗಮಗಳಿಗ ತಿಗುರಿದ ಮೃಗ ಮದ ಸಿಗದ ಗಣಿತ ಸ ಗುಣ ಅಗಲಿಸಲಾದೆವು ಅಗಲಿ ಅಗಲಿಸ ಇರಿಸಲಾದ ಗೋವಿಂದ ನಿನ್ನನ್ನು ಬಿಟ್ಟು ಯಾಕೆ ಹೋಗ್ಲಿ ಧ್ಯಾನಸ್ಥನಾಗಿ ಕುಳಿತಿದ್ದಾನಾ ಬೀರಪ್ಪ ಬಚ್ಚಮ್ಮನ ಕಣ್ಣಲ್ಲಿ ನೀರು ಇಳೀತಾ ಇದೆ ತಿರುಗಿ ಪತ್ನಿಯನ್ನ ಯಾಕೆ ಕಳತಾ ಬಚ್ಚಮ್ಮ ಸಕಲೇಷ್ಟು ಪ್ರದಾಯಕನ ಪರಮಾತ್ಮನೊಂದು ಕುಳಿತಿದ್ದೀಯಲ್ಲ ಹಾಗಾಕೆ ಹೇಳ್ತಾಳೆ ಸ್ವಾಮಿ ಈಗಾಗಲೇ ನಮಗೆ ವಯಸ್ಸಾಗಿದೆ ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿಕೊಂಡು ಬಂದು ಬೆಟ್ಟದೊಳಗಿನ ದರ್ಶನ ಪಡೆಯುತ್ತಾ ಇದ್ದೇವೆ ಮುಡಿಪನ್ನು ಇದ್ದೇವೆ ನಮ್ಮ ಮನದೈವ ಮನದೈವ ಶ್ರೀನಿವಾಸ ಇನ್ನು ಮುಂದೆ ನಮ್ಮ ಕುಲದಲ್ಲಿ ಈ ಸೇವೆಯನ್ನು ನಡೆಸಲಿಕ್ಕೆ ಯಾರಿದ್ದಾರೆ ನಾವು ಸಂತಾನಹೀನರಲ್ವೇ ಇದನ್ನು ಕೇಳಿ ವ್ಯಥೆಯಿಂದ ಬೀರಪ್ಪನಂದ ಬಚ್ಚಮ್ಮ ಯಾಕೆ ಅಳತಿ ಭಗವಂತನಲ್ಲಿ ಬೇಡೋಣ ಕ್ಷೀರ ಸಾಗರದ ದಡದೊಳಿತ ಬಗೆ ನೀರು ಮಜ್ಜಿಗೆಗೆ ಕೊರತೆಯ ರಾಜ ಹಂಸವಿರಲು ನೀರ್ ಕೋಳಿಗೆ ಹಾಲನೆರವರೇ ನಮಗೇನು ಕೊರತೆ ಹೇಳು ಪರಮಾತ್ಮನಿದ್ದಾನಲ್ಲ ಹಾಲಿನ ಸಮುದ್ರದ ಯಾವ ದಡದಲ್ಲಿದ್ದು ಕುಡಿಯಲಿಕ್ಕೆ ನೀರು ಮಜ್ಜಿಗೆ ಇಲ್ಲ ಎಂಬ ಅಳುವ ಸ್ಥಿತಿ ನಮಗೆ ಬರುತ್ತದೆ ರಾಜಹಂಸವಿರುವಾಗ ಬಾತುಕೋಳಿಗಳಿಗೆ ಯಾರಾದ್ರೂ ಹಾಲು ಹಾಕ್ತಾರೆ ಪರಮಾತ್ಮಳು ಕೇಳೋಣ ಅವನಲ್ಲಿ ಆಚಿಸೋಣ ದಂಪತಿಗಳು ಕೈ ಬಾಗಿ ಕೇಳಿದ್ರು ದೇವ ನಮ್ಮ ಕುಲೋದ್ಧಾರಕರಾದಂತಹ ಪುತ್ರನೊಬ್ಬನನ್ನು ನಮ್ಮಲ್ಲಿ ಕೊಡು ಋಣಪುತ್ರ ಕೊಡಬೇಡ ಗುಣಪುತ್ರನನ್ನು ಕೊಡು ಸ್ವಾಮಿ अवर कुलोद्धारे कुल पवित्र जन कृतार्थ वसुंधरा पुण्यवती जत हरिभक्त जनसारो आलवे पावन आ देशवे पावन आते ही अद्विदे अंत सत्पुत्र तम उदरद भगवंत बेड़ता तम ग्रह के अभिमुखर ಸಂವತ್ಸರವೊಂದು ಕಳೆದಿದೆ ಮಂಗಳ ಮುಹೂರ್ತದಲ್ಲಿ ಗಂಡು ಕೂಸಿಗೆ ತಾನು ಜನ್ಮವಿತ್ತಿದ್ದ ಸುಂದರವಾದಂತಹ ಮಗನ ಮದನಾರವೆಂದುವನ್ನು ಕಂಡು ಹರ್ಷಿತಳಾಗಿರತಕ್ಕಂತಹ ಬಚ್ಚಮ್ಮ ಈ ಮಗುವಿಗೆ ಶ್ರೀನಿವಾಸ ಅನ್ನತಕ್ಕಂತಹ ಆ ಪರಮಾತ್ಮನ ಹೆಸರು ಶ್ರೀನಿವಾಸನು ತಿರುಮಲಪ್ಪ ಅಂತವನ್ನು ಕರೆಯುತ್ತಾರೆ ಅದನ್ನೇ ಕನ್ನಡದಲ್ಲಿ ತಿಮ್ಮಪ್ಪ ಅಂತ ಈ ಪ್ರಕಾರ ಕರೆದು ಮಗುವಿಗೆ ತಿಮ್ಮಪ್ಪ ಅಂತ ಹೆಸರಿಟ್ಟು ತೊಟ್ಟಿಲಿಟ್ಟು ತೂಗಿದ್ರು ರಕ್ಷ ರಚಿಸಿದರು ಈ ಮಗನಿಂದ ಕುಲೋದ್ಧಾರವಾಗಬೇಕು ಅನ್ನತಕ್ಕಂಥ ಅದನ್ನು ಬಯಸಿದರು ಗೋವಿಂದನಿಗೆ ನಾನಾ ಹರಕಗಳಂತಾನೆ ಹೊತ್ತಿದ್ದಾನೆ ತಿಮ್ಮಪ್ಪ ನಾಯಕ ಪ್ರವೃದ್ಧಮಾನನಾಗ್ತಾ ಇದ್ದಾನೆ ಹದಿನಾರು ವರ್ಷವೆಂಬಾಗ ಕತ್ತಿ ವರಸೆಯಲ್ಲಿ ಅಶ್ವಾರೋಹ ಗಜಾರೋಹಗಳೆಲ್ಲ ಬುದ್ಧಿವಂತನಾದ ಯುದ್ಧವಿದ್ಯೆಯಲ್ಲಿ ನಿಪುಣನಾದ ಹಗಲು ರಾತ್ರಿ ಅಸ್ತ್ರಶಸ್ತ್ರಗಳ ಅಭ್ಯಾಸದಲ್ಲೇ ಮಗ್ನಾಗಿರತಕ್ಕಂಥ ಬಾಲಕನಿಗೆ ವಯೋಧರ್ಮಕ್ಕನುಗುಣವಾಗಿ ದೇವರು ಧರ್ಮ ಗುರು ಹಿರಿಯರು ಇದು ಮರ್ಥೋಯ್ತು ಮಗನೀ ಚಾಳಿಯನ್ನು ಕಂಡು ತಂದೆ ತಾಯಿಗಳಿಗೆ ಒಳಗೊಳಗೊಂದು ನೋವು ಉಂಟಾಗಿದೆ ಶ್ರೀನಿವಾಸ ಎಂಥ ಮಗಲನ್ನು ಕೊಟ್ಟಿಯಪ್ಪ ಬಾರೋ ತಿರುಪತಿಗೆ ದರ್ಶನಕ್ಕೆ ಹೋಗೋಣ ದೇವರ ದರ್ಶನಕ್ಕಂದ್ರೆ ಒಲ್ಲೆ ಅಂತ ವ್ರತ ನಿಯಮ ಉಪವಾಸ ಯಾವುಗಳಲ್ಲೂ ನಮ್ಮ ಜೊತೆಗೆ ಸೇರೋದಿಲ್ಲ ಹಗಲು ರಾತ್ರಿ ಯುದ್ಧ ಯುದ್ಧ ಯುದ್ಧ ಇದರಲ್ಲೇ ಬಿದ್ದಿದ್ದಾನೆ ಎಂಥ ಪುತ್ರನಿ ಸ್ವಾಮಿ ಈ ಸಂಸಾರವೇ ಇಂಥ ಇಲ್ಲಿ ಸುಖ ಬಯಸಬೇಕು ಅಂದ್ರೆ ಬರೋದು ಎಲ್ಲಿಂದ ದೊರಕುವುದು ಎಲ್ಲಿಂದ ಸುಖವಸ್ತು ನೀನು ಒಬ್ಬನೇ ಅಲ್ವೇ ಸ್ವಾಮಿ ಇದು ಬೇಡ ನನಗೆ ತಂದೆ ತಾಯಿ ಗೂರು ಬಂಧು ಬಳ ಗಣೀನ ತಂದೆ ತಾಯಿ ಮಗನ ಮೇಲಿನ ಮೋಹ ಮಾರತರು ತಂದೆ ತಾಯಿ ಗೂರು ಬಂಧು ಬಳಗ ನೀನ ಎಂದು ನಂಬಿದೆ ಸಿಂಧು ಶನಕಾಯು ಎಂದು ನಂಬಿದೆ ಸಿಂಧು ಶಯನ ತಂದೆ ತಾಯಿ ಗುರು ಬಂಧು ಬಳಗ ನೀಂದು ನಂಬಿದೆ ಸಿಂಧು ಶನ ತಾಯೋ ಎಂದು ನಂಬಿದೆ ಸಿಂಧು ಶನ ಎಂದು ನಂಬಿದೆ ಸಿಂಧು ಶಯನ ತಂದೆ ತಾಯಿ ಗುರು ಎಲ್ಲವೂ ನೀನ ಸ್ವಾಮಿ ನಿನ್ನನ್ನು ಶರಣು ಹೋಗಿದ್ದೆ ಹೀಗೆ ಪರಮಾತ್ಮನಲ್ಲಿ ವಿಶೇಷವಾಗಿರತಕ್ಕಂತಹ ಶ್ರದ್ಧಾ ಪ್ರೇಮವನ್ನಿಟ್ಟು ಆ ಬೀರಪ್ಪ ಬಚ್ಚಮ್ಮನವರು ಭಗವದ್ವಿಚಾರದಗಳು ಲಕ್ಷ ಕೊಡ್ತಾ ಇರುವಂತೆ ದೊಡ್ಡ ಕೋಟೆಯನ್ನು ಕಟ್ಟಿಸುವ ಕಾಲದಲ್ಲಿ ತಿಮ್ಮಪ್ಪ ದೊಡ್ಡ ಯಾವ ಚಿನ್ನದ ಸಂಗ್ರಹ ಉಳ್ಳ ಕೊಪ್ಪರಿಗೆ ಸಿಕ್ಕಿತ ಕಾಗಿನೆಲೆಯ ದಿವ್ಯ ದೇವಾಲಯವನ್ನ ಬಾಳದ ಆದಿ ಕೇಶವ ಆದಿಕೇಶವ ನರಸಿಂಹಸ್ವಾಮಿಯನ್ನೆಲ್ಲ ತಂದಲ್ಲಿ ಪ್ರತಿಷ್ಠೆ ಮಾಡಿ ದೊಡ್ಡ ದೇವಾಲಯವನ್ನು ಕಟ್ಟಿ ಮಹಾ ದೊಡ್ಡ ಭಕ್ತನಂತೆ ನಟಿಸಿದನಂತೆ ತಿಮ್ಮಪ್ಪನಾಯಕ ಅಪಾರವಾದ ಕನಕವು ಅವನಿಗೆ ದೊರಕಿದ್ದರಿಂದ ಅವನನ್ನ ಕನಕನಾಯಕ ಎಂಬುದಾಗಿಯೂ ಕೂಡ ಎಲ್ಲರೂ ಕರೆಯುತ್ತಾ ಇದ್ರು ತಂದೆ ತಾಯಿಗಳಿಂದ ಅಧಿಕಾರವನ್ನು ತಾನಕಿತ್ತುಕೊಂಡಿದ್ದಾರೆ ತಾರುಣ್ಯದಲ್ಲಿ ಕುಲಿಯನಳಾದ ಕನ್ನಿನೊಡನೆ ವಿವಾಹವೂ ಆಯಿತು ಧನಮದ ಅಧಿಕಾರಮದ ಮದ ಸ್ತ್ರೀಮದ ರೂಪಮದ ಯೌವನದ ಮದಗಳೆಲ್ಲೂ ಒಟ್ಟಿಗೆ ಸೇರಿತು ಸಹಜವಾಗಿ ಭಗವಂತನ ವಿಸ್ಮೃತಿ ಆಯಿತು ಈ ವಿಕಾರಗಳಲ್ಲಿ ಬಿದ್ದು ಹೋದಂತಹ ತಂದೆ ತಾಯಿಗಳು ಹೇಗೆ ಇವರನ್ನು ದೇವರ ಕಡೆಗೆ ಈ ಚಿಂತೆಯಲ್ಲೇ ಭಗವತ್ ಚಿಂತನೆಯಿಂದ आीरप बच्चा कनकनीग सर्वाधिकारी सर्वसंपत्ति अधिकारी तन्यारे एगार ने हूल दमनमी विजयनगर मान् योधन योधन कूड़ा भगवंत महिमय बोधव विषय विकारिधवा भौतिकव भोगल मग्नवा मनस्स परमात्म तिक्ष रक्ष्यवान अंत का बंत प्रपंच केवल सुख दुख मिश्रित कनकन अति तारुण्य अनरक्षित अकस्मा भारियाभियोगन पत्नी तरुणी अपुत्रवतिया तीरक आघातवा मनस्स प्रतियोरी जीवन दुर चिंदी तंदे तुम क्यों पत्निया कौना वृद्धाप्य मलोण ಅತಿ ತಾರುಣ್ಯದಲ್ಲಿ ತನ್ನ ಪತ್ನಿಯನ್ನು ಕಳೆದುಕೊಂಡಿರತಕ್ಕಂಥ ಕನಕನಿಗೆ ದಿಕ್ಕು ತೋಚದಾಯಿತು ತನ್ನನ್ನು ಪ್ರೀತಿಸುವ ಅಪ್ಪ ಅಮ್ಮ ಅವರೂ ಬಿಟ್ಟು ಹೋಗಿದ್ದ ತನ್ನ ಪ್ರೇಮದಿಂದ ಮಮತೆಯ ಸ್ನೇಹದಿಂದ ಕರೆಯತಕ್ಕಂಥ ಪತ್ನಿಯೂ ಇಲ್ಲ ಯಾರಿಗಾಗಿ ಸಂಗ್ರಹ ಯಾರಿಗಾಗಿ ರಾಜ್ಯ ಯಾರಿಗಾಗಿ ಅಧಿಕಾರ ಯಾರಿಗಾಗಿ ನನ್ನ ಬದುಕು ಈ ಶೂನ್ಯವನ್ನು ತುಂಬಿಕೊಳ್ಳೋಣ ಅಂದ್ರೆ ಸಾಕಷ್ಟು ದೈವಿ ಭಕ್ತಿ ಶ್ರದ್ಧೆಗಳಿಲ್ಲ ದೈವಿ ಈ ವಿಚಾರದ ಕಡೆ ಹೋಗಲಿಕ್ಕೆ ಬೇಕಾಗಿ ಮಾರ್ಗದರ್ಶನ ಕೊಡತಕ್ಕಂಥವರಿಲ್ಲ ಹೀಗಾಗಿ ಶೂನ್ಯವಾಯಿತಂತೆ ಬಾಳು ಏಕಾಂತದಲ್ಲಿ ಕುಳಿದು ಕುದೀತಾ ಇದ್ದಾನೆ ಯನ ಕೂಲದ ಬರಿಲ್ಲ ಯೂಹಿತ ಕೂಲದ ಬರಿಲ್ಲ ಇಲ್ಲ ಮನಕೆ ಜಯವಿಲ್ಲ hoor tan kai var yaar la jag din ye kele ee raj kene tande hare hare ಏಕಾಂತದಲ್ಲಿ ಕೆಲವೊಮ್ಮೆ ಭಕ್ತಿಯೇ ಬೀಜ ಅಂಕುರಿಸುತ್ತದೆ ಈಚೆಗೆ ಬಂದ ಕ್ಷಣವೇ ನಾನು ರಾಜ ಅಂತಕ್ಕಂಥ ಮನಸ್ಸಿಗೆ ಬರುತ್ತೆ ಈ ಸಾಂಸಾರಿಕ ಶೂನ್ಯವನ್ನು ತುಂಬಿಕೊಳ್ಳಲುಸ್ಕರವಾಗಿ ಕಂಡ ಕಂಡಡೆಯಲ್ಲಿ ನಡೆಯುವ ಯುದ್ಧಗಳಲ್ಲಿ ಭಾಗವಹಿಸಿದ ಹಗಲು ರಾತ್ರಿ ಯುದ್ಧ ಕತ್ತಿ ಹೊಡೆದಾಟ ಬಡದಾಟ ಕೊಲೆ ಕೈ ರಕ್ತ ಸಿಕ್ತವಾಗಿದೆ ಹಗಲು ದಿನಕ್ಕೆ ಈ ವಿಧವಾಗಿರತಕ್ಕಂಥ ಯುದ್ಧ ಪ್ರಸಕ್ತಿಯಲ್ಲಿ ಬಿದ್ದು ಹೋಗಿದ್ದಾನೆ ಒಮ್ಮೆ ಶತ್ರುಗಳನ್ನು ಗೆದ್ದು ದಿಗ್ವಿಜಯ ಮಾಡಿಕೊಳ್ಳುತ್ತಾ ಕುದುರೆಯ ಮೇಲೆ ಕುಳಿತು ಬರುತ್ತಾ ಇದ್ದಾನೆ ಮಹಾಯೋಧ ಕನಕ ನಾಯಕ ಅರಮನೆಯ ಸನಿಹಿಕ್ಕಾಗಿ ಸೇರುವಾಗ ಮಧ್ಯರಾತ್ರಿ ಎನಿಸಿದೆ ಆ ಅರಮನೆಯ ಹೊರವಲಯದ ಅಂಗಣದಲ್ಲಿ ಅವನ ದಾಯಾದಿಗಳು ಅಂತಃಶತ್ರುಗಳು ಶಸ್ತ್ರಧಾರಿಗಳಾಗಿ ಕಾದಿದ್ದಾರೆ ನೂರಾರು ಮಂದಿರಿ ಪಡೀರಿ ಕಳೀರಿ ಕನಕನ ಸೋಪ್ತ ಸೇರಿದ್ದಾರೆ ಏಕಪ್ರಕಾರ ತನ್ನ ಉಂಡವರು ತನ್ನ ಸೇವೆ ಮಾಡಿದವರು कनक नोड़ता ऐतारनकन झू गु आ शुन कड़ेद्ध ಸಿಕ್ಕ ಸಿಕ್ಕವರನ್ನು ಕೊಚ್ಚಿ ಕತ್ತರಿಸಿ ಚೆಲ್ಲಿದೆ ಅವರುಂಡೆಗಳು ಚಂಡಾಡಿದೆ ಆದರೆ ಅಂಗರಕ್ಷಕನಾಗಿ ಸಲಹೆಯಲ್ಲಿದ್ದಿರತಕ್ಕಂತಹ ಆತ್ಮೀಯನೇ ಆ ದುರ್ಮಂತ್ರಿಗಳ ದುರಾಲೋಚನೆಯವರ ಜೊತೆಗೆ ಸೇರಿ ಕೈಯಲ್ಲಿ ಹಿಡಿದಿರತಕ್ಕಂತಹ ಈಟಿಯಿಂದ ಕನಕನ ಯದಿಯನ್ನು ತಿವಿದು ಒಂದು ಕುದುರೆಯನ್ನು ಕೆಳ ಉರುಳಿ ಬಿದ್ದಿದ್ದಾನೆ ಕೆಳಕ್ಕೆ ಅರಮನೆಯನ್ನು ಆಕ್ರಮಿಸಿದರು ಶತ್ರುಗಳು ಅದೆಷ್ಟೋ ಮಂದಿ ಆತನ ಕಿರೀಟವನ್ನು ತುಳಿದು ಓಡಿದರು ಕನಕನ ಕಿರೀಟವನ್ನು ಎದೇ ಮೇಲೆ ಕುಣಿದು ಓಡಿದರು ಹಲವಾರು ಮಂದಿ ಶವಗಳ ರಾಶಿಯ ಮಧ್ಯದಲ್ಲಿ ಬಿದ್ದಿದ್ದಾರೆ ಮೈಯಲ್ಲ ಗಾಯ ಮಧ್ಯರಾತ್ರಿ ಅಸಹನೀಯವಾದ ವೇದನೆ ಯಾರಿದ್ದಾರೆ ಈಗ ಕನಕ ಸಪ್ತ ಶರದಿಗಳು ಕುಡಿದರೂ ತೀರದ ತಶೆ ೇವಾ ಅಯ್ಯೋ ನನ್ನವರು ನನ್ನ ವಂಚಿಸಿದರೆ ಇದೇನು ಸಂಸಾರ ಇದೇನು ಪ್ರಪಂಚ ಯಾರಿದ್ದಾರೆ ನನಗಿಲ್ಲಿ ಅಯ್ಯೋ ಸಹಿಸಲಾರೆ ಈಚೆಯ ವೇದನೆ ಅಪ್ಪ ತಿಮ್ಮಪ್ಪ ತಿರುಮಲಪ್ಪ ಶ್ರೀನಿವಾಸ ಗೋವಿಂದ ನಿನಗೆ ಹರಕ್ಕೆ ಹೊತ್ತು ನನ್ನನ್ನು ಹಡದರಂತೆ ಮಾತಾಡಿದ್ರು ದುರ್ಮದಗಳಿಂದ ಅಷ್ಟಮದಗಳಿಂದ ಮರೆತನೆಯ ತಂದೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ಈಶ ನಿನ್ನ ಚರಣ ಆಸ ಇಂದ ದೋಷ ರಕ್ಷ ನಾಶ ಮಾಡೋ ಶ್ರೀಷ ಕೇಶ ದೋಷ ರಾಶಿ ನಾಶ ಮಾಡೋ ಶ್ರೀಷ ಕೇಶು ಮರಣ ಸಮಯ ದಲೀಲ ಶರಣ ಹೋಕ್ಕೆ ನಾಯ ಮರಣ ಸಮಯ ದಲೀಲ ಚರಣ ಸ್ಮರಣುಣೀ ಸಯ್ಯ ನಾರಾಯಣ ಎನ್ನ ಸಲಹಬೇಕು ತಂದೆ ಗೋವಿಂದ ಗೋವಿಂದ ತಂದೆ ಗೋವಿಂದ ನೀನೇ ನನ್ನ ಸಂಪತ್ತು ನೀನೇ ನನ್ನ ವೈಭವ ಪ್ರಪಂಚ ಸಾಕಾಯಿತು ತಂದೆ ನನ್ನ ನಿನ್ನ ದಾಸನಾಗಿಸಿಕೋ ನಿನ್ನ ಪಾದಕ್ಕೂ ಸೇರಿಸಿಕೋ ಲಕ್ಷ್ಮೀ ರಮಣ ಗೋವಿಂದ ನನ್ನೊಂದಾಸನನ್ನಾಗಿ ಮಾಡಿಕೋ ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತ ಕಾಗಿನಲ್ಲಿ ಆದಿಕೇಶವನ ಸನಿಹಕ್ಕಾಗಮಿಸಿ ಪ್ರಸಾದ ಸ್ವೀಕಾರ ಮಾಡಿ ತನ್ನ ರಾಜಮನೆತನದ ಯಾವತ್ತೂ ಉಡುಪುಗಳನ್ನು ಆ ಕವಚ ಕಿರೀಟಾದಿಗಳನ್ನು ಕಿತ್ತು ಬಿಸುಟು ಕಾಲಿಗೆ ಗೆಜ್ಜೆ ಕಟ್ಟಿ ಕಂಬಳಿಯನ್ನು ಹೆಗಲ ಮೇಲಿಟ್ಟುಕೊಂಡು ತಂಬೂರಿಯನ್ನು ಕರದಲ್ಲಿ ಹಿಡಿದು ಗೋಪಾಳವನ್ನು ಬಗಲಿ ಕಟ್ಟಿಕೊಂಡು ನಿನ್ನ ದಾಸನಾದ ಸ್ವಾಮಿ ನನ್ನನ್ನು ಸ್ವೀಕಾರ ಮಾಡೆಂಬುದಾಗಿ ಗುರುಗಳನ್ನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಬರ್ತಾ ಗುರುವಿನ ಅನುಗ್ರಹವಿಲ್ಲದೇ ನನಗೆ ಉದ್ಧಾರವಾಗುವುದು ಹೇಗೆ ನನ್ನ ತಾಯಿ ಕುರುಬನಿಗೆ ಯಾರು ಗುರುಗಳು ಸಿಗ್ತಾರೆ ಆ ಗುರುವಿನ ಶೋಧಿಯಲ್ಲಿ ಊರನ್ನು ಬಿಟ್ಟು ಹೊರಡ್ತಾ ಇದ್ದಾನೆ ಎಲ್ಲಿದ್ದಾನೋ ಆ ಗುರು ಎಂಥಾತ ಗುರುನಾಥನೋ ಬಹಳಂಥ ಕರ್ಣುಳ್ಳ ಅವನೆಂಥಾತ ವ್ಯಾಸತೀರ್ಥರ ಹೆಸರನ್ನು ಕೇಳಿದ್ದಾನೆ ಸಾಕ್ಷಾತ್ ಪ್ರಹ್ಲಾದ ಅಂಶರೆಂಬುದಾಗಿ ಪ್ರಸಿದ್ಧರು ಪುರಂದರದಾಸರಿಗೆ ದಾಸತ್ವ ಕೊಟ್ಟು ಸಾಕಿ ಸಲಹಿದಂಥವರು ದಿವ್ಯಾ ಪರೋಕ್ಷ ಅನುಗ್ರಹ ಮಾಡಿದವರು ಅವರನ್ನು ಹುಡುಕ್ತಾ ಬರ್ತಾನೆ ಅವರು ಸಿಕ್ಕಿದರೆ ನನ್ನ ಜನ್ಮ ಪಾವನ ಗುರುನಾಥ ಗುರುಥನು ಗುರುನಾಥರೂ ಗತಿಹುದೆ ಮುಕ್ತಿ ಸಾರುತಿ ಮತಿುತಿ ಗತಿ ತೋರು ಗುರುನಾಥ ಸದ್ಗುರುವೇ ಮದ್ಗುರುವೇ ಎಂದು ಬರುವೆ ಕಲ್ಪ ಹೀಗೆ ಪ್ರಾರ್ಥನೆ ಮಾಡ್ತಾ ಮದನಪಲ್ಲಿಯಲ್ಲಿ ವ್ಯಾಸ ಸಮುದ್ರ ಮಹಾನ್ ಜಲಾಶಯವನ್ನು ಕಟ್ಟಿಸುವ ಗುರು ವ್ಯಾಸತೀರ್ಥರ ಬೆಳೆಗಾಗಿ ಬಂದು ಪಾದ ಕಟ್ಟಿಕೊಂಡ ಶ್ರೀಮಠದಲ್ಲಿ ಕುರುಬರಮಾಂತಿ ಪ್ರಕಾರವಾಗಿ ದೂರಕ್ಕಿಟ್ಟರು ಆ ಜೀವಿಯ ಯೋಗ್ಯತೆಯನ್ನು ಕಂಡು सर्वज्ञाचार्य पीठद विराजमानर साक्षा प्रहल्ला करलपड़ व्यासिर्थर इवन पूर्व तमांशनिव भक्ति अधिकारीग्रह आत क्य मंत्रोपदेश हरनावे उद्धार कारण श्रीहरियत वर्णिस कौंडा कनक परमा भक्ति एलू अध भक्त साक मुक्ति इन्हें बेतक इो दिव्यज्ञान सहायक करुण सदन अनुग्रह तोरी आ कनकन तीर्थ प्रसाद धन्यनक बदक हरिप्रसादायताने आग उड़ू ಆಕ್ಷೇಪ ಎತ್ತಾರೆ ಇವ ಕುಲಹೀನ ಕುಲವಿಲ್ಲದವ ಇವನ ಹರಿಪ್ರಸಾದಕ್ಕೆ ಅರ್ಹನೆ ಎಂದಾಗ ಕನಕ ಕೈ ಮುಗಿದ ಅಂದ ಅಯ್ಯ ಕುಲವನ್ನೇನು ಹೇಳ್ತಿ ಕುಲ ಕುಲ ಕೂಲ ಕೂಲ ಕುಲಿಯ ಕುಲ ಕುಲ ಕೂಲ ಕೂಲ ಕುಲಿಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಯಾವುದು ಸತ್ಯ ಕುಲ ಕುಲ ಕೂಲ ಕೂಲ ಕುಲ ಕರು ದೇಹ ಕುಲ ಕೆಸರಲ್ಲಿ ಪುಟ್ಟಿದ ತಾಬರೆ ಅದ ತಂದು ಕೆಸರಲ್ಲಿ ಪುಟ್ಟಿದ ತಾಬರೆ ಅದ ತಂದು ಬಿಸ ಜನಾಭನಿಗೆ ಅರ್ಪಿಸಲಿಲ್ಲ ಬಿಸ ಜನಾಭನಿಗೆ ಅರ್ಪಿಸಲಿಲ್ಲ ಬೇ ಹಸುವಿನ ಕುಲ ಕುಲ ಕುಲ ಕುಲವೆ ಸೂರಋಲ ಕೂಲ ಬೆಲ ಆತ್ಮ ಕೂಲ ಜೀವನ್ಯಾವಕುಲ ರಾ ಈ ದೇಹಕ್ಕೆ ಕುಲಗೋತ್ರ ಹೇಳ್ತೀರಿ ಚಿಗ್ಗುವ ಕುಗ್ಗುವ ಮುಗ್ಗುವ ಅಗ್ನಿಯೊಳಗೆ ಬಿದ್ದು ಧಕ್ಕವಾಗಿ ಹೋಗತಕ್ಕಂತ ದೇಹಕ್ಕೇನು ಕುಲಗೋತ್ ಇನ್ಯಾರಿಗ ಹಾಗಾದ್ರೆ ಆತ್ಮನ್ಯಾವಕೂಲ ಜೀವನ್ಯಾವಕುಲ ತತ್ವ ಪಂಚೇಂದ್ರಿಯದ ಕುಲ ಕ್ಯಾ ಮುದಯ ಂತರಾತ್ಮ ಕೇಶವ ಸ್ವಾಮಿ ನೀ ಒಲಿದ ಮೇಲೆನು ಕೂಲುವಯ ಆತ್ಮಾಂತರಾತ್ಮ ಕಾದಿ ನೆಲೆಯಾದಿ ಕೇಶವ ರಾಜೀಲಿದ ಮೇಲ್ ಯಾತರ ಕೂಲವೇ ಕೇಶವ ರಾಜ ವ್ಯಾಸೀರ್ಥೆಚ್ಚಿತೃ ಹೌದಯ ಕಿಮಲಭ್ಯಂ ಭಗವತಿ ಪ್ರಸನ್ನೀರಿಕೇತೇ ಪರಮಾತ್ಮ ಅನುಗ್ರಹ ನಿನಗಾಗಿದೆ ಶ್ರೀಹರಿಗೆ ಬೇಕಾದವನ ಆದ ನೀನು ನಿಜವಾದ ಅರ್ಥದಲ್ಲಿ ನೀನು ಪರಮಾತ್ಮನ ಭಕ್ತಿ ಕನಕ ನಡಿ ಅನೇಕ ಮಂದಿ ಸುಜೀವಿಗಳು ತಿಳಿಯದೆಯ ಪ್ರಸಂಗ ವಶ ಪಾಪಕರ್ಮದಲ್ಲಿ ರಥರಾಗ ಅವರೆಲ್ಲರಿಗೆ ಹರಿನಾಮವನ್ನು ಪ್ರಚುರಗೊಳಿಸು ಅವರೆಲ್ಲರ ಉದ್ಧಾರಕ್ಕಾಗಿ ಬಯಸು ನಿನ್ನೊಬ್ಬನು ಉದ್ಧಾರವಷ್ಟೇ ಜೀವನದ ನಿನ್ ಅಲ್ಲ ಭಗವಂತನಿಂದ ಆಜ್ಞಪ್ತನಾಗಿ ಲೋಕೋದ್ಧಾರಕ್ಕಾಗಿ ಬಂದಿರತಕ್ಕಂಥವನೇನು ಆದ್ರಿಂದ ಹೋಗು ಸಂಚಾರಕ್ಕೆ ಕೊಂಡಾಡು ಪರಮಾತ್ಮನ ಲಜ್ಜೆ ಬಿಟ್ಟು ನಿರಭಿಮಾನಿಯಾಗಿ ಆ ಶ್ರೀಹರಿಯನ್ನು ಕೀರ್ತಿಸು ಜೀವನಕ್ಕಾಗಿ ಯಾರಿಗೂ ಆಲ್ಪರ್ಯ ಬೇಡ ಸಾಲ ಮಾಡುವುದಿಲ್ಲ ಸಾಲದೆನ್ನುವದಿಲ್ಲ ಹರಿದಾಸನಾದ್ರೆ ದಿಕ್ಷೆ ಬೇಕಪ್ಪ ಯಾರ ಋಣದಲ್ಲೂ ಬೀಳಬಾರ್ದು ಯಾರ ಅನ್ನಋಕ್ಕೂ ತಾಲೂಕೈ ಚಾಚುಕೂಡು ಸಾಲ ಮಾಡುವುದಿಲ್ಲ ಸಾಲದೆನ್ನುವಿಲ್ಲ ನಾಳೆಗಿಡುವುದಿಲ್ಲ ನಾಳೆಂತೂ ಕೂಡಿಡಬೇಡ ಸಿಕ್ಕಿದ್ದು ಸಾಲದು ಅನ್ಬೇಡ ಹರಿದೈಂದು ಏನು ದೊರಕುತ್ತದೋ ಅದ್ರಿಂದ ತೃಪ್ತನಾಗಿರು ಸುಖವಾಗಿರಲಿ ದುಃಖವಾಗಿರಲಿ ಸಖನಾಗಿರುಣಿ ದೇವರಲ್ಲಿ ಹೀಗೆ ಬೇಡು ಪರಮಾತ್ಮಾ ನಿನ್ನ ಸಖತ್ತು ಕೊಡು ಒಂದು ವೇಳೆ ಸದ್ವೈಷ್ಣವರಿಂದ ಆಗತಕ್ಕಂತಹ ಗೌರವಕ್ಕಿಂತ ಅವೈಷ್ಣುವರಿಂದ ಆಗತಕ್ಕಂತಹ ಅಪಮಾನವೇ ಮೇಲೆಂಬುದಾಗಿ ತಿಳಿದು ಆ ಅಪಮಾನದಿಂದ ತಪವೃದ್ಧಿ ಮಾಡಿಕೊಂಡು ನಿನ್ನ ಜನ್ಮ ಸಾರ್ಥ ಪರಮಾತ್ಮನ ಪಾದ ಸಂಭೂತನೆಂಬುದಾಗಿ ಹರ್ಷಿಸು ಅವರಿವರ ತಳ್ಳಿಗೆ ಹೋಗಬೇಡ ಈ ದಿವ್ಯ ಉಪದೇಶಗಳನ್ನು ಮಾಡಿ ಆತ್ಮೋದ್ಧಾರದ ಮಾರ್ಗವನ್ನು ತೋರಿ ಗುರು ಕರುಣಿಸಿ ಬೀಳ್ಕೊಟ್ಟಿದ್ದಾರೆ ಆಗಲೇ ಮಹಾಸಭೆಯಲ್ಲಿ ಕನಕನನ್ನು ಗೌರವಿಸಿದಕ್ಕಾಗಿ ಮತ್ಸರಿಸಿದವರು ಇದ್ದರು ಶಾಸ್ತ್ರಜ್ಞಾನವುಳ್ಳ ನಮಗೇ ನೀವು ಗೌರವ ಕೊಡದೆ ಆ ಕುರುಬನ್ನು ನೀನು ಮನ್ನಿಸ್ತೀರಿ ಅವರಲ್ಲೇನು ಯೋಗ್ಯತೆ ಇದೆ ಇದ್ದರು ಆದರೆ ಕನಕನ ಮಹಿಮೆಯನ್ನ ವ್ಯಾಸ ತೀರ್ಥರು ಬಲ್ಲವರಾದ್ರಿಂದಾಗಿ ಅವನ ಅರ್ಹತೆ ಹೆಚ್ಚಿನದ್ದು ಈ ಪ್ರಕಾರ ಒಂದು ಕೆಲವು ದೃಷ್ಟಾಂತಗಳು ಇವೆ ಏಕಾದಶಿ ದಿನದಂದು ಅನೇಕ ಶಿಷ್ಯರನ್ನು ಕರೆದು ಅವರಿಗೆ ಉಪವಾಸವಿರುವುದು ಸಾಧ್ಯವಿಲ್ಲವೆಂದಾಗ ಒಬ್ಬೊಬ್ಬರಿಗೂ ಒಂದೊಂದು ಬಾಳೆಯ ಕೊಟ್ಟು ಇದನ್ನು ಯಾರೂ ನೋಡದೇ ಇರತಕ್ಕಂಥ ಜಾಗದಲ್ಲಿ ಏಕಾಂತದಲ್ಲಿ ತಿಂದು ಬರಬೇಕು ಅಂತ ಹೇಳ್ತಾರೆ ಅನೇಕ ಶಿಷ್ಯರು ಗುರುಗಳ ಈ ರಹಸ್ಯವನ್ನರಿಯದೆ ಅಲ್ಲಿ ಇಲ್ಲಿ ಅಡಗಿ ಆ ಹಣ್ಣನ್ನು ತಿಂದು ಬರ್ತಾ ಕನಕ ಮಾತ್ರ ಹಣ್ಣನ್ನು ಹಾಗೆ ಹಿಂದು ತಂದಿದ್ದಾ ಯಾಕೆ ಏಕಾಂತದಲ್ಲಿ ಯಾರೂ ಇಲ್ಲದ ಕಡೆಯಲ್ಲಿ ತಿನ್ನಬೇಕು ಅಂತ ಹೇಳಿದ್ದೀರಲ್ಲ ಪರಮಾತ್ಮದಿಲ್ಲದ ಸ್ಥಳ ಯಾವುದು ನಾನು ಎಲ್ಲಿ ತಿಂದರೂ ದೇವರು ನೋಡ್ತಾ ಇದ್ದಾನೆ ಅಲ್ಲಿ ಹನು ಇಲ್ಲಿಲ್ಲವೆಂದು ಸೊಲ್ಲು ಸಲ್ಲದು ಒಳ ಹೊರಗೆ ಅವನಲ್ಲ ತಿನ್ನಿಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಖುಲ್ಲರನೂಲ್ಲ ಪರಮಾತ್ಮ ಅಲ್ಲಿಹನು ಇಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಎಲ್ಲ ಕಡೆ ಇದಾಗ ಸರ್ವಾಂತರಿಯಾಮಿ ಅಂದು ಬಳಿಕ ನಾನು ಹೇಗೆ ಹಣ್ಣು ತಿನ್ನಲಿ ನನಗೆ ಏಕಾಂತ ಅನ್ನತಕ್ಕಂಥದ್ದೆಲ್ಲ ಗುರುಗಳೇ ಎಲ್ಲಿ ಹೋದ್ರೂ ನಾನು ಮತ್ತು ನನ್ನ ದೇವರು ಅಂತ ಇಬ್ರು ಒಟ್ಟಿಗಿರ್ತೇವೆ ಏಕಾಂತ ಅನ್ನತಕ್ಕಂಥದ್ದು ನನಗಿಲ್ಲ ಹೀಗಂಬ ಆ ಜೀವದೇವರ ಮಹಿಮಾತೃಶೈವನ್ನ ತಾನು ಅನುಭವಿಸಿ ತಿಳಿದು ಲೋಕಕ್ಕೆ ಹೇಳತಕ್ಕಂಥ ಕನಕನನ್ನ ವ್ಯಾಸ ತೀರ್ಥರು ಅಯ್ಯ ಲೋಕೋದ್ಧಾರಧಿ ಇಟ್ಟುಕೋ ಹೊರಡು ಎಂಬುದಾಗಿ ಬೀಳ್ಕೊಡ್ತಾರೆ ತಿರುಪತಿಗಾಗಮಿಸಿ ಅಲ್ಲಿ ವಾನರ ರೂಪಿಯಾಗಿ ಸ್ವಾಮಿ ದರ್ಶನ ಕೊಟ್ಟನಂತೆ ಆ ಗೋವಿಂದನನ್ನು ಪರಿಪರಿಯಾಗಿ ಕೊಂಡಾಡಿ ಕೀರ್ತಿಸಿ ಬ್ರಹ್ಮರಥೋತ್ಸವಾದಿಗಳಲ್ಲಿ ಭಾಗವಹಿಸಿ ಭಗವಂತನ ಮುಂದೆ ನಿರ್ಭಿಮಾನಿಯಾಗಿ ನಿರ್ಲಜ್ಜೆಯಿಂದ ಕುಣಿದು ದಣಿದು ತಣಿದು ಅಂದು ರಣರಂಗದಲ್ಲಿ ನನ್ನನ್ನು ಸಾಕಿ ಸಲಹಿದಂಥ ಸ್ವಾಮಿ ನೀನೆಂಬುದಾಗಿ ನೀನೇ ನನ್ನ ಅಂತರಂಗದಲ್ಲಿ ಕರೆದು ಮೆಚ್ಚಿ ರಕ್ಷಿಸಿ ನನಗೆ ಉತ್ತಮೋತ್ತವಾದಂತಹ ಆನಂದವನ್ನು ಕೊಟ್ಟು ಎಂಬುದಾಗಿ ನಿನ್ನ ಕೈಯಿಂದಲೇ ದಿವ್ಯವಾಗಿರತಕ್ಕಂತಹ ಅಮೃತವನ್ನು ಪಾನ ಮಾಡಿ ಮತ್ತೆ ನಾನು ಬದುಕಿದೆ ಎಂಬುದಾಗಿ ಕನಸಿನಲ್ಲಿ ನೀನೇ ಕಾಣಿಸಿ ನನ್ನ ರಕ್ಷಿಸಿದೆ ಎಂಬುದಾಗಿ ಶತ್ರುಗಳ ಕೈಯಲ್ಲಿ ಸಿಕ್ಕಿ ನಾನು ಒದ್ದಾಡುವ ಕಾಲದಲ್ಲಿ ನೀನೇ ಬಂದು ಮೈದಡುವೆ ನನ್ನ ಮೇಲಕ್ಕೆತ್ತಿದೆ ಎಂಬ ತನ್ನ ಅಲೌಕಿಕವಾದ ಅನುಭವಗಳನ್ನೆಲ್ಲ ಭಗವಂತರು ಮುಂದೆ ಹೇಳಿಕೊಳ್ತಾ ಕನಕದಾಸರಲ್ಲಿಂದ ನೇರವಾಗಿ ಬೇಲೂರಿಗಾಗಮಿಸಿ ಎನ್ನಕೇಶವ ಚನ್ನಕೇಶವಾ ಅಂತವರನ್ನು ಕೊಂಡಾಡಿ ವೈಕುಂಠದಾಸರ ಮನೆಯಲ್ಲಿ ಉಳಿಗದವರಾಗಿ ಕಾಲ ಕಳರು ದಾಸ ಅಂದ್ರೇನು ಪರಮಾತ್ಮನ ಪ್ರಾಮಾಣಿಕನಾದ ಸೇವಕ ಅಂತ ಅರ್ಥ ಅದಕ್ಕಾಗಿ ಕನಕದಾಸ ನೀನು ಯಾರು ಅಂತ ಕೇಳಿದರೆ ದಾಸದಾಸರ ಮನೇಯ ದಾಸದಾಸರ ದಾಸರ ಮನೆಯ ದಾಸಿಯರ ಮಗನಾನೋ ಹೀಗೆ ಹೇಳ್ಕೊಳ್ತಾ ಇದ್ರು ಎಲ್ಲಿಯೂ ಅಹಂಕಾರಕ್ಕೆ ಅವಕಾಶ ಇಲ್ಲ ನೀವು ಯಾವ ಕುಲದವರು ಅಂತ ಕೇಳಿದ್ರೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ನಾನು ಯಾವ ಕುಲದವ ಜನುಮ ಜನುಮದಲ್ಲಿ ದೇವನ ಕಾಣದೆ ಅತ್ತು ಅತ್ತೆನ್ನ ಕಣ್ಣೀರು ಕಡಲಾಯಿತು ಜನುಮ ಜನುಮದಲ್ಲಿ ಅಸ್ತನ ಕುಡಿದು ಕುಡಿದು ಕೆಡದ ಕ್ಷೀರದ ಬಿಂದು ಕ್ಷೀರ ಸಿಂಧುವೆನಿಸಿತೋ ಯಾವ ಕೊಲದವ ಅಂಥೇಳಿ ಈ ಜೀವನಿಗೆ ಎಷ್ಟು ಜನ್ಮವಾಯಿತು ಎಷ್ಟು ದೇಹಗಳಾದವು ಎಷ್ಟು ಮಂದಿಗೆ ತಂದೆಯಾದೆ ಎಷ್ಟು ಮಂದಿಗೆ ಮಗುವಾದೆ ಎಷ್ಟು ಮಂದಿ ನನಗೆ ಸತಿಯರಾದರೂ ಎಷ್ಟು ಸತೀಗ ನಾನು ಗಂಟ ನನಸಿಗೆ ಲೆಕ್ಕ ಉಂಟೆ ಇಷ್ಟು ಯೋನಿಗಳಲ್ಲಿ ಹುಟ್ಟಿ ಬಂದಂತಹ ನಾನು ಕುಲಗೋತ್ರಗಳನ್ನು ಕಟ್ಟಿಕೊಂಡು ಮಾಡಬೇಕಾಗಿರತಕ್ಕಂಥದ್ದೇನಿದೆ ಎಲ್ಲಿಂದ ಬಂದಮ ಮುಂದೆಲ್ಲಿಗೆ ಪಯಣ ಇದು ಕೂಡ ನನಗೆ ತಿಳಿಯುದು ಮಾತಿನಲ್ಲೇ ಮಹಾನ್ ಮಂತ್ರಾರ್ಥಗಳನ್ನು ಅರ್ಹತಕ್ಕಂತಹ ಕನಕ ಬಹು ಬೇಗನೆ ಹಳ್ಳಿಯ ಜನರ ಮಹಾತ್ಮ ಎಲ್ಲಿಗೆ ಬರ್ತಾನೋ ಅಲ್ಲಿ ಬಂದು ಆತನನ್ನು ಸುತ್ತಿಕೊಳ್ತಾ ಇದ್ದಾನೆ ಗುರುಗಳಾಜ್ಞೆಯನ್ನು ಹೊತ್ತು ಹಳ್ಳಿ ಹಳ್ಳಿಗಿಳೆದರೆ ಆ ಕಾಲದಲ್ಲಿ ಹಳ್ಳಿಯವರು ಕಾಡಾಡಿಗಳು ಎಷ್ಟೋ ಮಂದಿ ನಿರಕ್ಷರರು ಅಸಂಸ್ಕಾರಿಗಳು ದೇವರ ಹೆಸರಿನಲ್ಲಿ ನಾನಾ ಹಿಂಸೆಗಳನ್ನು ಮಾಡುತ್ತಾ ಮಧ್ಯಮಾಂಸಾದಿಗಳನ್ನು ಸೇವಿಸ್ತಾ ನೂರಾರು ಪ್ರಾಣಿ ಬಲಿಗಳನ್ನು ಕೊಡುತ್ತಾ ನಿರಪರಾಧಿಯಾದ ಸಾತ್ವಿಕ ಪಶುಗಳನ್ನು ವಧಿಸ್ತಾ ದೇವರ ಪ್ರೀತ ಸಂಪಾದನೆ ಮಾಡ್ತೇವೆ ಎಂದು ಹೀಗೆ ತೊಳೆಯುತ್ತಾ ಇದ್ರು ಸಮಾಜದಲ್ಲಿ ಇದ್ದಂಥ ಈ ದುಷ್ಟ ಚಾಳಿಗಳನ್ನು ಕಂಡು ಆ ಸಾತ್ವಿಕವಾದ ಕನಕದಾಸರ ಮನಸ್ಸು ಕರಗಿತು ದೇವಾ ನಿನ್ನನ್ನು ಪಂಡಿತನಾಗಿಸದೆ ದೊಡ್ಡ ರಾಜ್ಯದಲ್ಲಿ ಸ್ಥಾನಮಾನ ಕೊಡಿಸದೇ ಇರತಕ್ಕಂಥ ಅದು ಯಾಕೆ ಈ ದೀನ ಜನಡಿಗೆ ದೀನ ವತ್ಸಲನಾದಂಥ ನಿನ್ನ ಮಹಿಮೆ ಹೇಳಿಕ್ಕೆ ನನಗೆ ಅನುಕೂಲವಾಗ್ತದೆ ಕನಕದಾಸರು ಹಳ್ಳಿ ಹಳ್ಳಿಗಳಿಗೆ ಇಳಿದ್ರು ಜನಸಂಚಾರವೇ ಇಲ್ಲದೆ ಯಾವುದೇ ನಗರದ ನಾಗರಿಕ ಜೀವನವನ್ನೇ ಕಂಡು ಕೇಳರಿಯದ ಮುಗ್ಧರಾದ ಗ್ರಾಮೀಣರ ಜೀವನದೊಳಗೆ ಹೊಕ್ಕು ಅವರಲ್ಲಿ ಸಾತ್ವಿಕತೆಯಂತಾನು ಹೆಚ್ಚಿಸಲುಸ್ಕರವಾಗಿ ಕನಕದಾಸರು ಪ್ರತಿಜ್ಞಾವದ್ದರಾದರು ಕೈಯಲ್ಲಿ ಬುಡುಬುಡಿಕೆ ಆ ಏಕತಾರಿ ಕೈ ಹಿಡಿದಿದ್ದಾರೆ ಒಂದೇ ತಂತಿ ಉಳ್ಳ ತಂಬೂರು ಅದನ್ನು ಮೀಂಟುತ್ತಾ ತಾನು ಹಳ್ಳಿಗಿಳಿದಂತೆ ಇವನ ನೋಡ್ತಾ ಜನ ಸುತ್ತುಮುತ್ತು ಸೇರಿದರು ಕನಗಪ್ಪ ಕನಕಣ್ಣ ಬಂದ್ಯಾ ಮೂರಿಗೆ ನೀನ್ ತಿಳಿದವನಪ್ಪ ಜ್ಞಾನ ಆಗ ಕೆಲವರು ಬಂದು ಕಣಿ ಕೇಳಿದ್ರಂತೆ ಭವಿಷ್ಯ ಕೇಳಿದ್ರು ನಮ್ಮ ಜೀವನದಲ್ಲಿ ಬಹಳ ದುಃಖವಿದೆಯಪ್ಪ ಆ ದೇವತಿಯನ್ನ ಈ ದೇವತೆಯನ್ನು ಹೋಲಿಸಲಿಕ್ಕೆ ಎಷ್ಟೋ ಬಲಿ ಪೂಜೆ ಮತ್ತೊಂದು ಮಗು ಮಾಡಿದ್ವು ಆದ್ರೂ ಕೂಡ ನಮ್ಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಬಡತನ ದೂರು ಹೋಗಲಿಲ್ಲ ನಮ್ಮಲ್ಲಿ ದ್ವೇಷ ಮತ್ಸರ ಕಡಿಮೆ ಆಗಲಿಲ್ಲ ಕಣಿ ಹೇಳಪ್ಪ ಹಾಗಂತಾರೆ ಗಡಿಯ ಹೇಳಲು ಬಂದೇ ನಾರಾಯಣ ಅಲ್ಲದಿಲ್ಲವೆಂದು ಬಣಗು ದೈವದು ಕೊಡವಿ ಬೇಡ ನರಕ ತಪ್ಪದು ಕಡಿಯ ಹೇಳಲು ಬಂದೆ ನಾರಾಯಣ ಬಣಗು ದೈವದು ಕೊಡವಿ ನರಕ ತಪ್ಪದು ಿಯರು ಕಾಟ ಚಕ್ಕಣಿಯರು ಜಲಜಯರು ಸೊಕ್ಕಿನಿಂದ ಸೊಂಟ ಮುರುಖ ಭೈರ್ಯ ದೇವರು ಮಿಕ್ಕ ಮಾರಿ ಮಸಣಿ ಚೌಡಿದೇವಿ ಮೊದಲಾದ ಟಕ್ಕು ದೈವದ ಕೊಡುವಿ ಬೇಡ ನರಕ ತಪ್ಪದು ನಿಮಗೆ ನರಕ ತಪ್ಪದು ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲದೆಂದು ಬಣಗು ದೈವದ ಕೊಡುವೆ ಬೇಡ ನರಕ ತಪ್ಪದು ಕಳ್ಳಾದ ತಡೆಯಲ್ಲಿದ್ದ ಸುಳ್ಳವೆಲ್ಲ ಕೂಡಿ ಬಿದ್ದು ಬೆಳ್ಳ ಬೆಳತನಕ್ಕ ನೀರು ತರುವನು ಕುಳ್ಳಿನಿಂದ ಕುದಿಸಿ ತಿಂದು ಕಳ್ಳು ಕಡಿಗೆ ಬರೆದು ಮಾಣಿ ಜೊಳ್ಳು ದೇವನ ಕೊಡವೆ ಬೇಡ ನರಕ ತಪ್ಪದು ನಿಮಗೆ ನರಕ ತಪ್ಪದು ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲವೆಂದು ಬಣಬು ದೈವದ ಕೊಡವಿ ಬೇಡ ನರಕ ತಂಪದು ಬಾಳಗೂಳದೆಲ್ಲ ಕೂಡಿ ತೂಳದವರ ಮಾತು ಕೇಳಿ ಹಾಳು ಮಾಡಿ ಕೈಯೊಳ್ಳಿದ್ದ ಹಣಗಳ ಬಾಳು ತಿಪ್ಪ ಕುರಿಯ ಕೋಣ ಬೀಳು ಬೀಳು ಕೊರಳು ಕೊಯಿಸಿ ಬೀಳಬೇಡಿ ನರಕಕ್ಕೆಂದು ಹೇಳ ಬಂದೆನು ಬೀಳಬೇಡಿ ನರಕಕ್ಕೆಂದು ಹೇಳಬಂದೆನು ಕಣಿಯಾ ಹೇಳಲು ಬಂದೇ ನಾರಾಯಣಲ್ಲದಿಲ್ಲವೆಂದು ಬಣಗು ದೈವದ ಕೊಡವಿ ಬೇಡ ನರಕ ತಪ್ಪುದು ಕೊಡುವೆ ಕಧಿಕಕ್ಕಾಗಿ ನೆಲೆಯ ಒಡೆಯ ವೆಂಕಟೇಶ ನಿನ್ನ ಅಡಿಗಳಿಂದ ಸಲಹೆಯನ್ನ ಕಲಕ ನೊಡೆಯನಾ ಒಳೆಯಬಾಡದೇಶ ನಡಿಗಳನ್ನು ಸ್ಮರಿಸಿಗಿಂತ ಒಳೆಯ ದೇವರ ಮೊರೆಯ ಬಿದರೆ ಮುಕ್ತಿ ತಪ್ಪದು ಕಣಿಯಾ ಹೇಳಲು ಬಂದೇ ನಾರಾಯಣಲ್ಲದಿಲ್ಲವೆಂದು ಬಣಗು ದೈವದ ಕೊಡುವೆ ಈ ಬಣಗು ದೈವದ ಕೊಡವಿ ಬೇಡ ನರಕ ತಪ್ಪು ಪದು ಆ ಬುಡುಬುಡಿಕ ಬಾರಿಸ್ತಾ ಕುಣಿಯುವಾಗ ಹಳ್ಳಿಗರು ಕೈಯಲ್ಲಿದ್ದು ದೊಣ್ಣೆ ಕೋಲು ಕತ್ತಿ ಹಿಡ್ಕೊಂಡು ತಾಳ ಹಾಕಿ ನರತಿಸ್ತಾರೆ ಕನಕಣ್ಣ ಏನ್ ಹೇಳಿದಿಯೋ ಯಾವ ದೇವರೋ ಅದೇ ಕಣಯ್ಯ ನೀನೀ ಮಾರಿ ಮಸಣಿ ಠಕ್ಕು ದೈವದ ಉಪಾಸನೆ ಮಾಡಿ ಪ್ರಾಣಿ ಬಲಿಗಳನ್ನು ಕೊಟ್ಟು ನೂರಾರು ಜೀವಿ ಹಿಂಸೆ ಮಾಡಿ ಮದ್ಯಪಾನಾದಿಗಳಲ್ಲಿ ಮಾಡಿಕೊಳ್ಳುತ್ತಾ ಉನ್ಮತ್ತರಾಗಿ ತನ್ನ ಮೈ ಮೇಲೆ ದೇವರು ಬಂತು ಅಂತ ಹುಚ್ಚೆದ್ದು ಕುಣಿದು ಮೈ ಚುಚ್ಚಿಸಿಕೊಂಡು ನಾನಾ ವಿಧವಾದ ಕಷ್ಟ ಕಾರ್ಪಣ್ಯ ಪಡ್ತೀರಪ್ಪ ಈ ನರಕ ಯಾತನೇ ಬೇಕೆ ನಿಮ್ ಕಣಿ ಹೇಳಿಕೆ ಬಂದಿದ್ದೇನೆ ನಾರಾಯಣನಲ್ಲ ಗಿಲ್ಲವೆಂದು ಬಣಗು ದೈವದ ಗೊಡವಿ ಬೇಡ ನರಕತಪ್ಪದೂ ನಾರಾಯಣನೇ ದೇವ ಅವನಿಗೆ ಭಕ್ತಿ ಒಂದೇ ಸಾಕು ಶುದ್ಧವಾದ ಜೀವನ ಶುದ್ಧವಾದ ಆಹಾರ ಅಭದ್ರವಾದ ಮಾತುಗಳಿಲ್ಲದೆ ಪರಮಾತ್ಮನ ಭಕ್ತಿಯನ್ನು ಶ್ರದ್ಧೆಯಿಂದ ಮಾಡಿದರೆ ದೇವರ ಸಿಗುತ್ತಾನಪ್ಪ ಸುಮ್ಮನೆ ನೀವು ಇದನ್ನು ಯಾಕೆ ಹಿಂಸೆ ಇಲ್ಲ ಕಳೆಯುತ್ತೀರಿ ಹಳ್ಳಿಯ ಜನರು ಕನಕನ ಮಾತಿಗೆ ಮಹತ್ವ ಕೊಟ್ಟರು ನಿತ್ಯ ಜೀವನದಲ್ಲಿ ಶುದ್ಧಿ ಪ್ರಾತಃ ಕಾಲದಂದು ಸ್ನಾನ ಮಾಡಿ ಗೋವಿಂದನ ಗುಣಗಾನ ಮಾಡುತ್ತಾ ತುಲಸಿಗೆ ನೀರೆದು ಕನಕನಿಂದೊಡಗೂಡಿ ಗ್ರಾಮ ಪ್ರದಕ್ಷಿಣೆಗೈದು ಹರಿನಾಮ ಸಂಕೀರ್ತನ ಹೇಳುತ್ತಾ ಮೈ ಮರೆಯುತ್ತಾ ಇದ್ದ ಅಂತಹ ಹಳ್ಳಿಗರಿಗೆ ಕನಕದಾಸರೇ ಗುರುಗಳಾದರು ಸಹಸ್ರ ಸಹಸ್ರ ಜನರನ್ನ ಅವರ ಪಾಪ ತಾಪಗಳಿಂದ ಮುಕ್ತರಾಗಿಸಲಿಕ್ಕಾಗಿ ಅವತರಿಸಿ ಮಹಾಪುರುಷ ಆ ಹಳ್ಳಿಯರಿಗೆ ದಶಾವತಾರ ಚರಿತ್ರೆಗಳು ರಾಮಾಯಣ ಭಾರತ ಇತ್ಯಾದಿಗಳನ್ನ ಅವರ ಮಾತಿನಲ್ಲೇ ಹೇಳಲಿಕ್ಕೆ ಅವರ ಮಾತಿನಲ್ಲಿ ಹೇಳಲಿಕ್ಕೆ ಹೇಳಿಕೊಟ್ಟರು ಮಾತ್ರವಲ್ಲ ಅದರ ಅರ್ಥಗಳನ್ನು ಕೂಡ ವಿವರಿಸಿ ಆ ಜನರ ಮುಂದೆ ಕಥಾ ಕೀರ್ತನಗಳು ನಡೆಸ್ತಾರಂತೆ ದ್ಯಾವಿ ನಮ್ಮ ದಾರು ಬಂದರು ಬನ್ನಿರೇ ನೋಡ ಬನ್ನಿರೇ ದ್ಯಾವಿ ನಮ್ಮ ದ್ಯಾಬಾರು ಬಂದರು ಬನ್ನಿರೇ ನೋಡ ಬನ್ನಿರೇ ಕೆಂಗಣ್ಣ ಮೀನನಾಗಿ ನಮ್ಮ ರಂಗ ಗುಂಗಾಡಿ ಸೋಮಾನ ಕೊಂದನು ಕೆಂಗಣ್ಣ ಮೀನನಾಗಿ ರಂಗ ಗುಂಗಾಡಿ ಸೋಮಾನ ಕೊಂದನು ನಂಗಾಡಿ ಸೋಮಾನ ಕೊಂದು ಭೇದವ ಬಂಗಾರ ಕೊಡಲವನಿಗಿತ್ತನು ಗೊಂದ ಮಡುವೀಲಿ ನಮ್ಮ ಹೊತ್ತುಕೊಂಡು ನಿಂತನು ಗುಡ್ಡವ್ವ ಹೊತ್ತುಕೊಂಡು ನಿಂತರಂಗ ಸುರರನ್ನ ದೊಡ್ಡ ಮರನ್ನಾಗಿ ಮಾಡಿ ನಮ್ಮ ದ್ಯಾವರು ಬಂದರು ಬಂದಿರೇ ನೋಡ ಬಂದಿರೇ ದಶಾವತಾರಗಳು ವರ್ಣಿಸ್ತಾರೆ ಮತ್ಸ್ಯಾವತಾರ ಹೇಳಿ ಪೂರ್ಮಾವತಾರ ವರ್ಣಿಸಿ ಆ ವರಾಹ ರೂಪಿಯನ್ನು ಹೇಳ್ತಾರೆ ಹಳ್ಳಿ ಜನರು ದುಡಿಯುವಾಗ ನಿಲ್ಲು ಕುಟ್ಟುವಾಗ ಬೀಸುವಾಗ ಈ ಹಾಡುಗಳು ಹೇಳಿಕೊಂಡು ಧನ್ಯರಾದ್ರು ಚನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ ಚಿನ್ನದ ಕಣ್ಣವನ ಕೊಂದನುಮ್ಯಾಸ್ ಚಿನ್ನದ ಕಣ್ಣವನ ಕೊಂದು ಭೂಮಿಯ ಒನ್ನಜ ಸಂಭವಗಿತ್ತ ನೊಮ್ಯಾಸ್ ನಮ್ಮ ದ್ಯಾವರು ಬಂದರು ಬನ್ನಿರೆ ನೋಡ ಬನ್ನಿರೆ sittile <speaking in> simhanagi namma ranga hotteya karala bagadallumya sittile simhanagi namma ranga hotteya karala bagadallumya hotteya karala bagadallu namranga puttaga varaa ಹಾರುವನಾಗಿ ನಮ್ಮ ರಂಗ ಬೆಳಗೀಲಿ ಮುಗಿಲಿಗೆ ಬೆಳೆದನು ಹುಡುಗ ಹಾರುವನಾಗಿ ನಮ್ಮ ರಂಗ ಬೆಳಗೀಲಿ ಮುಗಿಲಿಗೆ ಬೆಳೆದನು ಮ್ಯಾ ಮುಗಿಲಿಗೆ ಬೆಳೆದು ಬಲಿಯನು ಅಡಿಯಿಂದ ಪಾತಾಳ ಕೊತ್ತುಮ್ಯಾವಿ ನಮ್ಮ ವ್ಯಾವಾರು ಬಂದರು ಬನ್ನಿರೇ ನೋಡ ಬನ್ನಿರೆ ಮಾತನು ಕೇಳಿ ಸಾವಿರ ತೋಳಿನ ತಂದವನ ಕೊಂದನು ನಾ ಅವಿನ ಕಳ್ಳನ ಕೊಂದು ಭೂಮಿಯ ಅವನಿ ಸುರಾಲಿಗೆ ಇತ್ತಾನು ನಾನು ಪಿಂಗಳ ಕಣ್ಣಿನ ಕೊಂಗಗಳನು ಕೂಡಿ ಚಂಗನೆ ಲಂಕೆಗೆ ಹೋದನು ನಾನ್ ಕಂಗನೆ ಲಂಕೆಗೆ ಪೋಗಿ ನಮ್ಮ ರಂಗ ಹೆಂಗಸು ಕಳ್ಳ ಪರಶುರಾಮ ಅವತಾರ ವಾಮನ ಅವತಾರ ಜಲಡಿಗೆ ಅವರ ಭಾಷೆಯಲ್ಲೇ ಅವರಿಗೆ ಹೇಳಿಕೊಟ್ಟು ನಾವು ಓದಿಲ್ಲ ಕಲಿತಿಲ್ಲ ಅನ್ನತಕ್ಕಂತ ಅವರ ದೌರ್ಬಲ್ಯವನ್ನು ದೂರು ಮಾಡಿ ಭಗವಂತರ ಮಹಿಮೆಯನ್ನು ತಾನು ಕೊಂಡಾಡ್ತಾ ಹೊಳೆಯಲಿ ನಮ್ಮ ರಂಗ ಉರುಗ ನಡಿಮ್ಯಾ ಕುಣಿದು ಮ್ಯಾ ಕೃಷ್ಣ ಅವತಾರ ಹೇಳ್ತಾರ ಕುಣಿದಾನು ನಮ್ರಂಗ ಯಾರ್ಯಾಲಿಗೇನೇ ಕೊಟ್ಟನು ಮ್ಯಾ ಭಕ್ತರು ಬಯಸನ್ನು ಕೊಟ್ಟಂತ ಕೃಷ್ಣನನ್ನು ಕೊಂಡಾಡ್ತಾ ಇದೀರಪ್ಪ ಹಳ್ಳಿ ಹಾಡು ಹಿಂಗ್ ಹೇಳಿದ್ರು ದೇವರು ಸಿಗ್ತಾನಿ ಅಂದ್ರೆ ಕನಕದಾಸರ ಹೇಳ್ತಾ ಇದ್ದಾರೆ ಹರಿನಾಮ ಯಾವ ಭಾಷೆಯಿಂದ ಹೇಳಿದ್ರೇನು ಎಲ್ಲಿ ಭಗವಂತನ ನಾಮ ಆ ಭಾಷೆಯೇ ದೇವ ಭಾಷೆ ಆಗ್ತದಪ್ಪ ಈ ದಶಾವತಾಲಿಗಳಲ್ಲಿ ಯಾರು ಭಕ್ತಿ ಅಂದ ಹೇಳ್ಕೊಳ್ತಾ ಇದ್ದಾರೋ डोली न मैले कई भरम अप क्या ताला व शिव नट मै डोली न मेले कई भरम अप क्या ताला व शिवन अपले पद गल हनुम अपू ಕೊಂಡು ನೆಲ್ಲು ಕುಟ್ಟುವಾಗ ಬೀಸುವಾಗ ಈ ಹಾಡುಗಳನ್ನು ಹೇಳ್ತಾರೆ ಕನಕದಾಸರು ನಿಜವಾದ ಅರ್ಥದಲ್ಲಿ ಸಾಧಕರಿಗೆ ಸದ್ಭಕ್ತರಿಗೆ ಬೇಕಾಗಿರತಕ್ಕ ಮಾರ್ಗವನ್ನು ತೋರ್ತಾ ಹಳ್ಳಿಯಲ್ಲೇ ಸಂಚಾರ ಮಾಡಿ ಅವರಿಗೆ ಬೇಕಾದಂತಹ ತತ್ವಜ್ಞಾನಗಳೆಲ್ಲ ಕರುಣಿಸುತ್ತಾ ತನ್ನ ಇಷ್ಟದೈವನಾದ ಕೇಶವ ಆ ರಂಗ ಅವನೇ ಭಗವಾನ್ ಶ್ರೀಕೃಷ್ಣ ಅವನನ್ನು ನೋಡಲು ಅತಿ ಪವಿತ್ರವಾದ ಪಾವನವಾದಂಥ ಶ್ರೀ ಆಚಾರ್ಯಕರಾರ್ಚಿತವಾದ ಶ್ರೀಕೃಷ್ಣನ ಮಂಗಳ ಮೂರ್ತಿ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಮಾಡಿ ಶ್ರೀಮದ್ ಉಡುಪಿಗಾಗಮಿಸುತ್ತಾರಂತೆ ಮಧ್ವ ಸರೋವರದಲ್ಲಿ ಮಂಗಳ ಸ್ನಾನ ಮಾಡಿ ಭಗವಂತನ ಪವಿತ್ರ ದರ್ಶನವನ್ನು ಪಡೆಯತಕ್ಕಂಥ ಆಚಾರ್ಯ ಪರಂಪರೆಯ ಮಹತ್ವನನ್ನೆಲ್ಲ ಕಂಡು ಹಿಗ್ಗಿದ ಇದು ಭೂವೈಕುಂಠ ಎಂಬುದಾಗಿ ಕೃಷ್ಣ ಸ್ವಾಮಿ ದ್ವಾರಕೆಯಿಂದ ಇಲ್ಲೂ ಬಂದು ಸೆಲೆ ಅಷ್ಟಮಾಂಗಲಂತೆ ಅಷ್ಟಯತಿಗಳಿಂದ ಯುಕ್ತರಾಗಿ ಲೋಕೋದ್ಧಾರ ಮಾಡ್ತಾ ಇದ್ದೀವಿ ತಂದೆ ನನಗೆ ದರ್ಶನ ಕೊಡುತ್ತೀನು ಸ್ವಾಮಿ ನಿನ್ನ ಮಂಗಳ ಮೂರ್ತಿ ನಾನು ಕಾಣಬಹುದೇ ದೇವಾ ಕೃಷ್ಣ ದೇವಾಲಯದ ಯಾವ ಹಿಂದೆ ಯಾರಿಗೂ ಬೇಡವಾದವನಾಗಿ ಅಸ್ಪರ್ಶ ನೆನೆಸಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಮಹಾತ್ಮರು ತಾವು ಮಹತ್ವ ಅಂತ ಹೇಳಿಕೊಳ್ಳೋದಿಲ್ಲ ಹೇಗಿರುತ್ತಾರ ಮೂ ಬದಿರಂತಿಪ್ಪರೋ ನೋಳ್ಪ ಜನಕೆ ಕಾಕುಯತಿಗಳನ್ನು ತಾರರೋ ಬನಕೆ ಕಂಡ ಕಂಡಲ್ಲಿ ವಿಶ್ವರೂಪವಕಾಂಬರೋ ಉಂಡು ಮುಣಿಸಿದುದೆಲ್ಲ ಹರೇ ನಿನ್ನ ಯಜ್ಞವಿದೆಂಬರೋ ಜ್ಞಾನಿಗಳು ಸಾಮಾನ್ಯರ ದೃಷ್ಟಿಯಲ್ಲಿ ಕಾಕುಜರು ಇವರು ವ್ಯರ್ಥರು ನಿರ್ವೀರಿಯರು ಅಂತ ಕಾಣಿಸ್ತರು ಆದರೆ ಭಕ್ತರ ಲಕ್ಷಣ ಹಾಗಿಲ್ಲ ಅವರು ಜಗಮೆಚ್ಚಿಸಲಿಕ್ಕಾಗಿಲ್ಲ ಜಗದುಕನಾದ ಪರಮಾತ್ಮನು ಮೆಚ್ಚಿಸಲಿಕ್ಕಾಗಿರತಕ್ಕಂಥವು ಕನಕನು ಯಾರಿಗೂ ತಾನು ಯಾರು ಅಂತ ಹೇಳಿಕೊಳ್ಳದೆ ಅನೇಕ ದಿನ ಉಪವಾಸವಿದ್ದಾನೆ ದೇವಾ ಹೇಳ್ತಾನೆ ಎಂದಿಗಾ ಹೂತು ನಿನ್ನದೃಶನ ಎಂದಿಗಾ ಶನ ದರ್ಶನಕ್ಕಾಗಿ ಮಾತ್ರ ಬಂದಿದ್ದೀನ ಸ್ವಾಮಿ ಇದನಾದರೂ ಕೂಡದಿದ್ದರೆ ನಿನ್ನ ಪದಕಮಲವ ನಂಬಿ ಹಾಗಲೇ ವಿಶ್ವತೋ ಮುಖನಾದ ಸ್ವಾಮಿ ಕನಕನನ್ನೆಲ್ಲ ನಿರ್ಲಕ್ಷಿಸಿದ್ದಾರೆ ಯಾರಿಗೂ ಬೇಡವಾದವರು ಪರಮಾತ್ಮನಿಗೆ ಬೇಕಾಗುತ್ತಗಲ ಮೇಲ ಕಂಬಳಿ ಕೈಯಲ್ಲಿ ಕೋಲು ಕಾಲಿಗೆ ಗೆಜ್ಜೆ ಕಂಕುಳಲ್ಲಿ ಗೋಪಾಳ ಬಿಟ್ಟು ಇರುವ ಆ ದಾಸನಂ ಪರಮಾತ್ಮ ಮೆಚ್ಚಿತ ಕೃಷ್ಣಾವತಾರದಲ್ಲಿ ತಾನೂ ಕಂಬಳಿಯಲ್ಲಿ ಹೆಗಲ ಮೇಲೆ ಹಾಕಿ ಕೈಯಲ್ಲಿ ಕೋಲ್ಹಿಡಿದು ಹೋಗುವ ಗೋಪಾಲನಲ್ಲ ನೆನಹಿದನು ಎಂಬಂತೆ ಆ ಭಕ್ತನ ಕಡೆಗೆ ತಾನ ಸಮ್ಮುಖನಾದ ನಾವು ನೀವು ಸಮ್ಮುಖೋಭವಂತೆ ಎಷ್ಟು ಕರೆದ್ರೂ ಪರಮಾತ್ಮ ವಿಶ್ವತೋಮುಖ ಅದ್ಭುತ ಘಟನೆ ನಡೆಯಿತು ಅಂದು ಮಧ್ಯರಾತ್ರಿ ಸಂತನಿಗೆ ಆದ ಅಪಮಾನಕ್ಕೋ ತಿರಸ್ಕಾರಕ್ಕೋ ಪ್ರಕೃತಿದೇವಿಯೋ ಮುಲಿದಳೋ ಎಂಬಂತೆ ಭೂಮಿ ನಡುಗಿತಂತೆ ಭಗವಂತನು ಮಧ್ವ ಸರೋವರದೆಡೆಗೆ ತಾನೇ ಮುಖ ಮಾಡಿ ನಿಂತವಾ ಕನಕನಿಗೆ ಒಲಿದು ಆ ದಿವ್ಯ ಪೀಠದಲ್ಲಿ ತಾನೇ ಭಗವಂತ ತಿರುಗಿ ಕನಕನ ಕಡೆಗೆ ಮುಖ ಮಾಡಿದ ಆ ಹರಿ ಒಲಿದ ಕನಕನಿಗೆ ದಿಕ್ಕಿಗೆ ಪರಮಾತ್ಮ ಮುಖ ಮಾಡಿ ನಿಂತು ನೋಡಿದನು ಅಲ್ಲಿಯ ಗೋಡೆ ಕುಸಿದು ಒಂದು ಕಿಂಡಿ ಆ ಕಿಂಡಿಯಿಂದ ಪರಮಾತ್ಮ ನೋಡ್ತಾನೇ ಆಹಾ ದೇವಾ ಇಷ್ಟು ಮನೋಹರ ತಂದೇ ಸಾರ್ಥಕವಾಯಿತು ನನ್ನ ಜನ್ಮ ಆ ಭಗವಂತನ ನೋಡ್ತಾ ಇದ್ದಾನೆ ಮುರಳಿ ಮನೋಹರನನ್ನು ಕಂಡು ಮೈ ಮರೆತಾನೆ ಕನಕನಿಗೆ ಇದಕ್ಕಿಂತ ಹೆಚ್ಚೇನು ಅವನು ತಾನಾ ಆ ಹುಟ್ಲಿ ಈ ಹುಟ್ಲಿ ಬೇಡಿದವನಲ್ಲ ಹೊನ್ನು ಹಣ ಕೊಡಲು ಬ್ಯಾಡ ದಾಸರು ಬೆಳ ಮನ್ನಣೆ ಮಾಡಿ ಸಬ್ಬ್ಯಾಡ ಎನ್ನದೆಂಬೋ ಮಾತು ಎಂದೆಂದಿಗೂ ಬೇಡ ನಿನ್ನ ನಾಮವ ಕದ್ದ ಕುಂದಿನೆಂದೆನೂತ ನಿನ್ನ ವರಿಂದ ದಂಡಿಸಿ ಸುಡಿಸಿ ರನ್ನದ ಸರಪಳಿಯ ಯನ ಕಾಲಿಗೆ ತೊಡಿಸಿ ಕೃಷ್ಣ ನಿನ್ನ ಪುರ ಕೊಯ್ಯೋ ನಿನ್ನ ಅರಮನೆಯ ಕಾಯುವ ಖುನ್ನಿನಾದರೆ ಸಾಕೋ ಕೃಷ್ಣ ಖುನ್ನಿನಾ ಸಾಕು ಸಾ ಕನಕನಿಗೆ ಭಗವದ್ ದರ್ಶನ ಆಯಿತು ಈ ಆನಂದಕ್ಕಿಂತ ಅಧಿಕ ಯಾವು ತಿರುಪತಿಯಿಂದ ಉಡುಪಿಯ ತನಕ ಎಷ್ಟೋ ಯಾತ್ರೆಗಳಾಯ್ತು ಹಳ್ಳಿ ಹಳ್ಳಿಗಳಲ್ಲಿ ಭಜನೆ ಕೀರ್ತನೆಗಳ ರಚನೆ ಅದರ ಜೊತೆಗೆ ವಾದರಾಜರಂತಹ ಮಹಾನ್ ರುಜುಪದಸ್ತ್ರ ಅನುಗ್ರಹವಾದ್ದರಿಂದ ತಾನು ಕನ್ನಡದಲ್ಲಿ ದಿವ್ಯ ಕಾವ್ಯ ರಚಿಸಲು ಗುರುಗಳಿಂದ ಸ್ಫೂರ್ತಿ ಪಡೆದು ರುಕ್ಮಣೀಶ ವಿಜಯವೇ ಮೊದಲಾದ ಮಹಾಕಾವ್ಯಗಳನ್ನು ರಚನೆ ಮಾಡಿದಂತಹ ರಸ ರಿಷಿಯಾದ ಅನುಗ್ರಹ ವಿಶೇಷದಿಂದ ಮೋಹನ ತರಂಗಿಳಿ ಎಂಬ ಕಾವ್ಯ ರಚನೆ ಮಾಡಿ ಹರಿಭಕ್ತಿ ಸಾರ ಅನ್ನತಕ್ಕಂಥದ್ದನ್ನು ಬರೆದು ರಾಮಧಾನ್ಯ ಚರಿತ್ರೆಯನ್ನು ಕೂಡ ಮುಗಿಸಿ ತನ್ನ ತೊಂಬತ್ತನೇ ವಯಸ್ಸಿನಲ್ಲಿ ಧರ್ಮದ ಸಂಸ್ಕೃತಿಯ ಗುರುಗಳ ಹರಿಯ ಸೇವೆಯನ್ನು ಮಾಡಿ ತನಗೆ ಜನ್ಮ ಕೊಟ್ಟಂತಹ ಮಾತಾ ಪಿತೃಗಳನ್ನು ನೆನೆದು ಮಹಾಕ್ಷೇತ್ರವಾದ ತಿರುಪತಿಗೆ ಆಗಮಿಸುತ್ತಾರೆ ದಂಡಿಗೆ ಬೆತ್ತಗಳನ್ನು ದೇವಾಲಯದ ಹೊರಭಾಗದಲ್ಲಿ ಕಟ್ಟಿ ಶ್ರೀನಿವಾಸನ ಬೆಳಿಗ್ಗೆ ಬಂದು ನಿಂತಿದ್ದಾರೆ ಬಂಬ ಅಪರೋಕ್ಷವಾಯಿತು ಶಂಕಚಕ್ರ ಗದಾಧ್ಯಾಯುಧಗಳಿಂದ ಸಶಂಖಚಕ್ರಂ ಸಪಿರೀಟ ಕುಂಡರಂ ಸಪೀತ ವಸ್ತ್ರ ಸರಸಿರು ಹೀಕ್ಷಣಂ ಆಸ್ವಾಮಿಯ ಮಂಗಳ ಮಂಗಲ ದರ್ಶನವಾಯಿತು ದೇವರನ್ನ ಕಾಣ್ತಾ ಕೈ ದೇವಾ, ಈ ಜನ್ಮ ಸಾಕು ಮಾಡು ತೆರೆ ಹಾಕಿದ್ದಾರಂತೆ ಆ ತೆರೆಯೊಳಗೆ ಏಕಾಂತ ಸೇವೆಯಲ್ಲಿ ಕನಕದಾಸರು ಜಲಮಲಗಳನ್ನು ಕಳಕೊಂಡವರ ವಾಸುದೇವೇ ನಾರಾಯಣ ಲಕ್ಷ್ಮೀ ರಮಣಗೋವಿಂದೋ